ಐವತ್ತೆರಡನೇ ತರಂಗ ವಿಶ್ವಾಮಿತ್ರರು ಅವರೆಲ್ಲರನ್ನೂ ಬೀಳ್ಕೊಂಡು ಸಿಂಧೂ ನದಿಯ ತೀರದಲ್ಲಿ ಬಂದು ನಿಂತರು ಸುತ್ತಲೂ ಬೆಟ್ಟಗಳು ವಾಯುವದಿಂದ ನದಿಯು ನುಗ್ಗಿ ಬಂದು ಅರ್ಧ ಹರಿದು ದಕ್ಷಿಣಕ್ಕೆ ನುಗ್ಗಿ ಹೊರಟು ಹೋಗುವುದು ಆ ನದಿಯ ಇಕ್ಕಲೆಗಳಲ್ಲೂ ಬೆಟ್ಟದಂತಹ ಮರಗಳು ಗ್ರೀಕನ್ಯೆಯು ಯಾರೋ ತನಗೆ ಬೇಕಾದವರಿಗೋಸ್ಕರ ಉತ್ತಮ ಉತ್ತಮವಾದ ಹಸಿರುಂಡೆಯನ್ನು ತಂದು ಗಾಳಿಗೆ ಹರಿದಿರುವಳೆಂಬಂತೆ ಕಾಡಿನ ಹಸಿರು ಹೊದ್ದಿರಲು ಆ ಪ್ರಶಸ್ತ ಭೂಮಿಯು ಸೊಗಸಾಗಿದೆ ಅಲ್ಲಿ ವಿಶ್ವಾಮಿತ್ರರ ಆಶ್ರಮ ಈಗ ಅವರಿಗೆ ಎರಡೇ ಎರಡು ಯೋಚನೆ ವಿಶ್ವಕ್ಕೆ ವಿಶ್ವವನ್ನೇ ಅರ್ಯ ಮಾಡಬೇಕಾದರೆ ಏನು ಮಾಡಬೇಕು ಯಾವ ಯೋಗ ಯಾವ ಯಾಗ ಯಾವ ಉಪಾಸನೆ ಯಾವ ಕರ್ಮ ಯಾವ ವ್ರತವನ್ನು ಮಾಡಿದರೆ ಅದು ಸಾಧ್ಯವಾದಿತು ಬ್ರಹ್ಮರ್ಷಿ ಲೋಕದ ಕೋರಿಕೆಯು ಎಂದಿಗೆ ನೆರವೇರಿತು ಎಂಬ ದೀರ್ಘ ಯೋಚನೆಯ ಜೊತೆಗೆ ಒಂದು ಸಮಾಧಾನ ಇದರ ಹಿಂದೆ ಈ ಕಲ್ಪವನ್ನು ಈ ಸಾಧನೆ ಎಂದು ಕಂಡುಹಿಡಿಯಬೇಕೆಂಬುದರ ಹಿಂದೆ ಅಂತಹ ಮಹಾಮಹಿಮರ ಸಂಕಲ್ಪಗಳಿವೆ ಆದ್ದರಿಂದ ಯಾವತ್ತಾದೊಂದು ದಿನ ಅದು ಮಳೆಯಂತೆ ಮಳೆಯಂತೆ ಬಂದೇ ಬಿಡಬೇಕು ಅಥವಾ ಮಳೆಯೂ ಬಂದಿದೆ ಆ ನೀರೆಲ್ಲ ಒಟ್ಟುಗೂಡುತ್ತಿದೆ ನದಿಯಲ್ಲಿ ಪ್ರವಾಹವಾಗಿ ಬರಬೇಕು ಬರುತ್ತದೆ ಎರಡನೇ ಯೋಚನೆ ಸಾಲ ತೀರಿಸುವುದು ಅದು ಈಗ ಅಷ್ಟು ಕೊರೆಯುವುದಿಲ್ಲ ಕೈಯಲ್ಲಿ ಹಣ ಇಟ್ಟುಕೊಂಡಿರುವವನು ಇನ್ನೇನು ಹಣ ಬಂದಿದೆಯಲ್ಲ ಸರಿ ತೆಗೆದುಕೊಂಡು ಹೋಗಿ ಕೊಟ್ಟರಾಯಿತು ಎಂಬ ಸಮಾಧಾನದಿಂದ ಇರುವಂತೆ ಅಲ್ಲೂ ಸಮಾಧಾನವಿದೆ ಆದರೆ ಒಂದು ವ್ಯತ್ಯಾಸ ಆಗ ಇದು ಅದು ಇಂಧನ ಸಾಲ ಎನ್ನುತ್ತಿದೆ ವಿಶ್ವಾಮಿತರು ಈಗ ಅದು ಭಗವಾನರ ಸಾಲ ಎನ್ನುತ್ತಾರೆ ಅದು ಆದಷ್ಟು ಬೇಗ ತೀರಬೇಕು ಇಲ್ಲವಾದರೆ ಉಳಿಗಾಲವಿಲ್ಲ ಎನ್ನುವಷ್ಟು ಕೊರತೆಯೂ ಇದೆ ಈ ಎರಡು ಒಟ್ಟಿಗೆ ಬರುವುದು ಉಂಟು ಆಗ ತಪ್ಪದೇ ಎರಡನೇದಕ್ಕೆ ಪ್ರಥಮ ಸ್ಥಾನ ಸ್ವಂತ ಸಾಲವನ್ನು ತೀರಿಸಿ ತಾನು ಅನವಾಗಿ ತನ್ನ ಹೊರಿಯನ್ನು ಇಳಿಸಿಕೊಂಡು ಆತ್ಮೋದ್ದಾರ ಮಾಡಿಕೊಂಡವನು ವಿಶ್ವೋದ್ಧಾರಕ್ಕೆ ಕೈ ಇಡಬೇಕು ಇಲ್ಲದಿದ್ದರೆ ಈಜು ಬರೆದಿದ್ದವನು ನೀರಿನಲ್ಲಿ ಬಿದ್ದವನನ್ನು ಎತ್ತುವುದಕ್ಕೆ ಹೋದಂತಾಗುವುದು ಆದ್ದರಿಂದ ಮೊದಲು ಒಂದು ಮದುವೆಯನ್ನು ಮಾಡಿಕೊಳ್ಳಬೇಕು ಧರ್ಮ ಪ್ರಜೆಯಾಗಿಯೇ ಮಕ್ಕಳನ್ನು ಮಾರ್ಪಡೆಯಬೇಕು ಅವರನ್ನು ತಾನಾಗಿ ಬರಿಕೊಳ್ಳಬೇಕು ಆ ದುಃಖವನ್ನು ಹೊಡೆಯುವುದಕ್ಕೆ ಇನ್ನೊಂದು ಲೋಭವನ್ನು ಎದುರುಗಿಟ್ಟು ಮುಳ್ಳಿಂದ ಮುಳ್ಳು ತೆಗದ ಹಾಗೆ ಮಾಡಿ ತಾನು ನಿಶ್ಚಿಂತನಾಗಬೇಕು ನಿಶ್ಚಿಂತನಾಗುವುದೇನೋ ಸರಿ ಮಕ್ಕಳು ಎಂದರೆ ದಂಪತಿಗಳ ಸ್ವತ್ತು ತಂದೆಯವನೊಬ್ಬನದೇ ಅಲ್ಲ ಆದ್ದರಿಂದ ನನಗೆ ಬಲಿಗೆ ಐವತ್ತು ಮಕ್ಕಳು ಬೇಕಾದರೆ ನೂರು ಮಕ್ಕಳನ್ನು ಪಡೆದು ಐವತ್ತು ಮಂದಿಯನ್ನು ಪಡೆದ ಹೊಟ್ಟೆಯ ಸಂಪಿಗಾಗಿ ಬಿಟ್ಟು ಉಳಿದವರನ್ನು ನಾನು ಉಪಯೋಗಿಸಿಕೊಳ್ಳಬೇಕು ಅದರಲ್ಲಿಯೂ ತಾಯಿಂದ ತಮ್ಮ ಕನಿಷ್ಠನೇ ಪ್ರೇಮ ತಾಯಂದರಿಗೆ ಕನಿಷ್ಠನ ಮೇಲೆ ಪ್ರೇಮ ಅದುವರೆಗೆ ಮೊದಲಿನ ಐವತ್ತು ಮಂದಿಯನ್ನು ನಾನು ಇಟ್ಟುಕೊಳ್ಳಬೇಕು ಅವರು ಗರ್ಭಕ್ಕೆ ಬರುವಾಗಲೇ ದುಷ್ಟರಾಗಿಯೇ ಹುಟ್ಟಲಿ ಅವರು ದೌಷ್ಟ ಅವರ ದೌಷ್ಟವೇ ದೌಷ್ಟ್ಯವೇ ಅವರನ್ನು ಕೊಳ್ಳಲಿ ನಾನು ಅಡ್ಡಿ ಬದರದೇ ಹೋಗಲಿ ಎಂದು ಸುಮ್ಮನೆ ಅದು ಸಾಧ್ಯವಿಲ್ಲ ವಸಿಷ್ಠರ ಪುತ್ರರ ಮರಣಕ್ಕೆ ನಾವು ಹೇಗೆ ಕಾರಣರಾದೇವೋ ಅಥವಾ ನಾವು ಕರ್ತೃಗಳಾಗಿ ನಿಂತು ಆರು ಶಿವನೆಯು ಹೇಗೆ ನಡೆಯಿತು ಹಾಗೆಯೇ ಇಲ್ಲಿಯೂ ನಾವು ಕರ್ತೃಗಳಿಗಾಗಿ ನಿಂತು ಆ ಈ ಕಾರ್ಯವನ್ನು ನಡೆಯಬೇಕು ಈ ನರಮೇ ನರಮೇಧದಲ್ಲಿ ಇಂದ್ರಿಯ ಸಂತರ್ಪಣೆ ಸಂತರ್ಪಣಾರ್ಥವಾಗಿ ಚಿತ್ತೋಪ ಶಾಂತಿಗಾಗಿ ಚಿತ್ತೋಪ ಶಾಂತಿಗಾಗಿ ಪ್ರತ್ಯಕ್ಷ ಒಂದು ಫಲ ಹೊಂದಿರಬೇಕು ಹೌದು ಇಂದ್ರಿಯಗಳ ಕರ್ಮವೇ ಅಂತಹುದು ಅಪ್ರತ್ಯಕ್ಷವಾಗಿ ಒಂದು ಮೇರು ಒಂದು ಕಾಂಚನಗಿರಿ ಸಿಕ್ಕುವುದಿದ್ದರೆ ಅದನ್ನು ಬಿಟ್ಟು ಪ್ರತ್ಯಕ್ಷವಾಗಿ ಒಂದು ಮುದ್ದೆ ಇಟ್ಟು ಸಿಕ್ಕಿದರೆ ಅದನ್ನು ಹಿಡಿದುಕೊಳ್ಳುವುದು ಹೀಗೆ ಗೋಚರವಾದ ಅಲ್ಪವಾಗಿ ಅಗೋಚರವಾದ ಬಹುವನ್ನು ಬಿಡುವುದು ಈ ಇಂದ್ರಿಯಗಳ ಕರ್ಮ ನಾವು ಈ ಉಪಾಯವನ್ನು ಹಿಡಿದು ಈ ನರಮೇಧವನ್ನು ನಿರ್ವಹಿಸಬೇಕು ಆಯಿತು ಈ ನೂರು ಮಂದಿ ಮಕ್ಕಳನ್ನು ಪಡೆಯುವುದಕ್ಕೆ ಕಾಲಬೇಕು ಮಾನವ ಗರ್ಭದಲ್ಲಿ ಶತಪತ್ರರಾಗಲು ಶತಮಾನವೇ ಬೇಕು ನಮಗೆ ಶತಮಾನದ ಲೆಕ್ಕವಿಲ್ಲ ಆದರೆ ಮಾಡಬೇಕಾದ ಇತರ ಕಾರ್ಯಗಳಿರಲು ಒಂದು ಶತಮಾನ ಈ ಕೊಳೆತೊಳೆಯುವ ಕೆಲಸದಲ್ಲಿಯೇ ಕುಳಿತಿದ್ದರೆ ಹೇಗೆ ಆದರಿಂದ ಯಾವಳಾದರೂ ಒಬ್ಬಳು ದಿವ್ಯ ಮದವೇ ಮದುವೆಯಾಗಬೇಕು ಅವಳಿಗೆ ತಪಸ್ಸನ್ನು ಕಲ್ಪಿಸಬೇಕು ಕಲಿಸಬೇಕು ಒಂದೇ ಗರ್ಭದಲ್ಲಿ ಶತಪಿಂಡಗಳನ್ನು ಉತ್ಪತ್ತಿ ಮಾಡುವು ಏಕಾಂಡವಾಗಿ ಆಚೆಗೆ ಬಂದು ಘತ ಪಕ್ವವಾಗುವ ಹಾಗೆ ಮಾಡಿಕೊಳ್ಳಬೇಕು ಸರಿ ಪ್ರಾಣದೇವನತೆಯಿಂದ ನಡೆಯಬೇಕಾದ ಕಾರ್ಯವಿದು ವೈಶ್ವಾನರ ಮನಸ್ಸು ಮಾಡಿದರೆ ವೈಶ್ವಾನರ ಮನಸ್ಸು ಮಾಡಿದರೆ ಈ ಕೆಲಸ ಸಾಧ್ಯ ಆ ಮಡದಿಯಾಗುವವನ್ನ ಮಡದಿಯಾಗುವವಳನ್ನು ಒಲಿಸಿಕೊಳ್ಳುವ ಸಾಧನ ಆ ರಾಜರ್ಷೆಯಿಂದ ದೊರೆತಿದೆ ಹೌದು ಹೌದು ನಮಗೆ ಎಲ್ಲಾ ಇದೆ ಮಕ್ಕಳನ್ನು ಪಡೆಯುವ ಚಿತ್ರಕಾರನಿಗೆ ಬಣ್ಣ ಬತ್ತಿ ಬುದ್ಧಿ ಎಲ್ಲ ಇಲ್ಲೇ ಇದ್ದೇ ಇದೆ ಒಂದು ಪಠ ಇರಲಿ ದೇವತೆಗಳು ಇದ್ದಾರಲ್ಲ ನಮ್ಮಿಂದ ಆಗದ ಕಾರ್ಯವನ್ನು ಮಾಡುವುದಕ್ಕೆ ತಾನೇ ಅವರು ಇರುವುದು ಅಥವಾ ಅವರ ಕಾರ್ಯವನ್ನು ನೋಡುವುದಕ್ಕೆ ತಾನೇ ನಾವಿರುವುದು ಅವರೇನು ಮಾಡುವ ನೋಡೋಣ ಈಗ ಇನ್ನೂ ದಕ್ಷಿಣಾಯನ ಆರಂಭವಾಗಿಲ್ಲ ಈಗ ತಾನೇ ಮಳೆಗಳಿಗೆ ಮಳೆಗಳು ಆರಂಭವಾಗಿದೆ ಇನ್ನೊಂದು ದಕ್ಷಿಣಾಯನ ದಕ್ಷಿಣಾಯನದ ಅವಧಿ ಅಷ್ಟರೊಳಗೆ ಈ ಪ್ರಶ್ನೆ ಇತ್ಯರ್ಥವಾಗಬೇಕು ಇಲ್ಲದಿದ್ದರೆ ಈ ಚಿಂತಾ ಪರಿಹಾರಕ್ಕಾಗಿ ಒಂದು ಹೋಮವು ಏನೋ ಒಂದು ಮಾಡುವುದು ಆಯಿತು ಮುಖ್ಯವಾದ ಮರ್ತವನಲ್ಲ ನಾವು ದಂಪತಿಗಳು ಇಬ್ಬರೇ ಇಬರು ಒಪ್ಪದೆ ಈ ನರ್ಮೇಧವಾಗುವುದೇನು ನಾವಿಬ್ಬರೂ ವಂಶದ ಸ್ವತ್ತು ವಂಶವು ಒಪ್ಪಿಸುಗಳದು ವಂಶದ ಸ್ವತ್ತು ಏನಿದ್ದರೂ ಒಪ್ಪಿಸುಗಳು ಒಪ್ಪಿದ ಮೇಲೆ ವಿನಿಯೋಗವಾಗತಕ್ಕದ್ದು ಅವರ ಅಪ್ಪನೇ ಇಲ್ಲದೆ ನಾವು ಎಷ್ಟು ಹೋರಾಡಿದರೆ ತಾನೇ ಆ ವಿನಿಯೋಗವು ಸದ್ವಿನಿಯೋಗ ಸದ್ವಿನಿಯೋಗವಾಗಿ ಸತ್ಪಲ ಬಂದಿತೇ ಅವರ ಇಚ್ಛೆಗೆ ಅವರ ಇಚ್ಛೆಗೆ ವಿರೋಧವಾಗಿ ನಾವು ಯಾವುದನ್ನು ಉಪಯೋಗಿಸಿದರೆ ಅದು ಇಲ್ಲವಾಗಿ ಅದರ ದಾರಿದ್ರ್ಯವೂ ಬರುವುದು ಆದ್ದರಿಂದ ಪಿತೃಗಳಿಗೆ ಸಮ್ಮತವಾಗಿ ಈ ನರಮೇಧವು ನಡೆಯಬೇಕು ಪಿತೃಗಳು ಯಾವಾಗಲೂ ವಂಶಾಭಿವೃದ್ಧಿಯಾಗಲಿ ಎಂದು ಬಯಸುತ್ತಾ ಇರುವವರು ವಂಶನಾಶವನ್ನು ಮುಂದಿನ ಗತಿ ಗತಿಯೇನು ಅಲ್ಲಿಯೂ ಒಂದು ಲಾಭದ ಲೋಭವಿ ಬೇಕು ಪಿತೃಗಳ ಉದ್ದೇಶವೇನು ತಮ್ಮ ವಂಶವಿರಬೇಕು ಉಜ್ವಲವಾಗಿ ಕೀರ್ತಿ ಸಂಪನ್ನವಾಗಿ ಮಹೋನ್ನತವಾಗಿ ಬಳತಿರಬೇಕು ಅಲ್ಲವೇ ಸರಿ ತೇಜಸ್ವಿಯಾಗಿ ಋಷಿಯ ಪ್ರತಿಭೆಯುಳ್ಳವನಾಗಿ ದೈವಾನುಗ್ರಹ ಸಂಪನ್ನನಾದವನು ಯಾವನಾದರೂ ಸಿಕ್ಕಿದರೆ ಅವನನ್ನು ತೆಗೆದುಕೊಳ್ಳುವುದು ಅವನಿಗಾಗಿ ಈ ಐವತ್ತು ಮಂದಿ ಏನು ಸ್ವಹ ಸರಿ ಇದು ಸರಿಯೇ ಇದೆ ಸರಿ ಸಿದ್ಧಂ ಸಾಧ್ಯ ಕಲ್ಪತೆ ಇತ್ತಲಾಗಿ ಎಲ್ಲವೂ ಸರಿ ಹೋಯಿತು ಈ ನದಿಯನ್ನು ದಾಟಿ ನಾವು ಹೋಗಿ ಮಾಡುವುದೇನು ಮುಟ್ಟುವುದೇನು ಸಾಧನವೇನು ಸಿದ್ಧಿಯೇನು ಎಲ್ಲವನ್ನೂ ಗೊಟ್ಟುಕು ಮಾಡಿಕೊಂಡಿದ್ದಾಯಿತು ಈ ನರಮೇಧವಾಗಲು ಇನ್ನೊಂದು ನಾಟಕವೇ ಆಗಬೇಕು ಅದನ್ನು ದೇವತೆಗಳೇ ಆಡಿಸಬೇಕು ಹೋದ ಸಲೆಯ ಮೇರೆಗೆಯನ್ನು ಮದುವೆಯಾದಾಗ ಕಾಮವೇ ಪ್ರಧಾನವಾಯಿತು ಈ ಸಲ ಮದುವೆಯಾಗುವಾಗ ಆ ಕಾಮ ಧಮನವಾಗಿ ಕೈಗೆ ಸಿಕ್ಕಿರುವ ಕುದುರೆಯಂತಿರಬೇಕು ಋಷಿಗಳಾಗುವವರು ಐವತ್ತು ಮಂದಿ ಋಷಿಕಲ್ಪರಾದವರು ಐವತ್ತು ಮಂದಿ ಅಂತೂ ನೂರು ಮಂದಿ ಮಕ್ಕಳನ್ನು ಪಡೆಯಲು ಮತ್ತೆ ಗೃಹ ಮೆಹದಿಯಾಗಬೇಕು ದೇವತೆಗಳು ಈ ನಾಟಕವನ್ನು ನಿರ್ವಹಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡಲಿ